श्रीगुरुभ्यो नम हि ओ ಶಂಕರಂ ಶಂಕರಾಚಾರ್ಯ ಕೇಶವಂ ಬಾದರಾಯಣಂ ಸೂತ್ರ ವಂದೇ ಭಗವಂತ ಡಾಕ್ಟರ್ ಕೃಷ್ಣಮೂರ್ತಿ ದಂಬೆ ಪುಣಚ ಶಂಕರರನ್ನು ಅಂದರೆ ಶಂಕರಾಚಾರ್ಯರನ್ನು ಹಾಗೂ ಸಾಕ್ಷಾತ್ ಪರಶಿವನ ಶಂಕರನ ಸ್ವರೂಪರೇ ಆದಂಥ ಶಂಕರಾಚಾರ್ಯರನ್ನು ಹಾಗೇ ಸಾಕ್ಷಾತ್ ವಿಷ್ಣುವೆ ಕೇಶವನಿ ಆಗಿರತಕ್ಕಂಥ ಬಾದರಾಯಣ ವ್ಯಾಸರನ್ನು ಬ್ರಹ್ಮಸೂತ್ರವನ್ನು ಬರೆದಂತಹ ವ್ಯಾಸರನ್ನು ಹಾಗೂ ಅದರ ಭಾಷೆಯನ್ನು ಬರೆದಂತಹ ಶಂಕರಾಚಾರ್ಯರನ್ನು ಇವರನ್ನು ಮತ್ತೆ ಮತ್ತೆ ನಮಿಸುತ್ತೇನೆ ಸೂತ್ರ ಭಾಷ್ಯಕೃತವು ಭಗವಂತೌ ಇಬ್ಬರೂ ಕೂಡ ಭಗವಾನ್ ಎನ್ನತಕ್ಕಂಥ ಉಪಾಧ್ಯ ಉಪಾದಿಯಿಂದ ಕರೆಯಲ್ಪಡ್ತಕ್ಕಂಥವ್ರು ಹೊಳೆ ನರಸಿಪುರದ ಬ್ರಹ್ಮನಿಷ್ಠ ಅವಧೂತ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರ ಪಾದಾರವಿಂದ ಗಡಿಯುವಂತಿಸುತ್ತ ಅಪರ ಶಂಕರರೇ ಎಂಬಂತಿರುವ ಅದ್ವೈತ ವೇದಾಂತವ ರೀತಿ ಮಹಾಮಹೋಪಾಧ್ಯಾಯ ವಿದ್ವಾನ್ ಡಾಕ್ಟರ್ ಕೆ ಜಿ ಸುಬ್ರಹಣ ಇವರ ಪದತಲಗಳಲ್ಲಿ ತಲೆಗಳಲ್ಲಿ ವಂದಿಸುತ್ತ ಸಚ್ಚಿದಾನಂದ್ರ ಸರಸ್ವತಿ ಸ್ವಾಮೀಜಿಯವರ ರಸ ನಿಮಿಷಗಳು ಅಧ್ಯಾತ್ಮದ ಎಂಬ ವಿಚಾರದಲ್ಲಿ ಈಗ ಇಪ್ಪತ್ತ ವಿಷಯ ವಿಶ್ವಾಮಿತ್ರ ಈ ವಿಚಾರದ ಬಗ್ಗೆ ಈಗ ನೋಡೋಣ ವಿಶ್ವಾಮಿತ್ರ ಈ ಋಷಿಯ ಹೆಸರನ್ನು ಸಾಮಾನ್ಯವಾಗಿ ಎಲ್ಲರೂ ಕೇಳಿದ್ದ ಕೇಳಿದವರೇ ಇರುವಂತಹದ್ದು ಹೆಚ್ಚಿನವರು ಕೂಡ ಭಾರತೀಯರಾಗಿದ್ದುಕೊಂಡು ವಿಶ್ವಾಮಿತ್ರ ಹೆಸರಿಕ್ಕೂ ಗೊತ್ತಿಲ್ಲದವ್ರು ಇರಲಿಕ್ಕಿಲ್ಲ ಸಾಮಾನ್ಯವಾಗಿ ಯಾಕಂದರೆ ವೇದದಿಂದ ಹಿಡಿದು ಪುರಾಣಗಳವರೆಗೂ ಇತಿಹಾಸಗಳವರೆಗೂ ಕೂಡ ಎಲ್ಲದರಲ್ಲೂ ಕೂಡ ಅವರ ಹೆಸರು ಬರ್ತದೆ ಅವರ ಚರಿತ್ರೆ ಬರ್ತದೆ ರಾಮಾಯಣ ಮಹಾಭಾರತ ಎಲ್ಲದರಲ್ಲೂ ಕೂಡ ಬರ್ತದೆ ಈ ವಿಶ್ವಾಮಿತ್ರ ಮಹರ್ಷಿಗಳು ನಾಲ್ಕು ದಿಕ್ಕುಗಳಲ್ಲಿಯೂ ಕೂಡ ತಪಸ್ಸನ್ನು ಮಾಡಿ ಕೊನೆಗೆ ವಸಿಷ್ಠರೇ ಮೊದಲಾದ ಋಷಿಗಳಿಂದಲೂ ಬ್ರಹ್ಮಾದಿ ದೇವತೆಗಳಿಂದಲೂ ಬ್ರಾಹ್ಮಣನು ಬ್ರಹ್ಮರ್ಷಿಯು ಅಂದರೆ ಎಲ್ಲಕ್ಕೂ ಹೆಚ್ಚಿನ ಪರಮಾರ್ಥ ತತ್ವವನ್ನು ಕಂಡುಕೊಂಡ ಮಹಾಜ್ಞಾನಿಯು ಎಂಬ ಗೌರವವನ್ನು ಪಡೆದುಕೊಂಡ ಅಂಥೇಳಿ ರಾಮಾಯಣಾದಿಗಳಲ್ಲಿ ವರ್ಣಿತಾಗಿರ್ತದೆ ವರ್ಣಿಸಲ್ಪಟ್ಟಿದೆ ಆದರೆ ವಿಶ್ವಾಮಿತ್ರ ನಿಮ್ಮಂಥ ಹೆಸರು ಪುರಾಣ ಇತಿಹಾಸಗಳಿಗಿಂತಲೂ ಪುರಾತನವಾದದ್ದು ವೇದಗಳದಲ್ಲ ಅತ್ಯಂತ ಪುರಾತನವೆಂದು ಐತಿಹಾಸಿಕರು ಕೂಡ ಒಪ್ಪಿರತಕ್ಕಂತಹ ಸನಾತನವಾದದಿಂದ ವೈದಿಕರು ಹೇಳ್ತಾ ಇರತಕ್ಕಂತಹ ಋಗ್ವೇದದಲ್ಲಿಯೇ ಆತನ ಹೆಸರು ಕಾಣಿಸ್ತದೆ ಆರ್ಯರೆಲ್ಲರೂ ಪರಮ ಪವಿತ್ರವೆಂದು ಭಾವಿಸುವ ಗಾಯತ್ರಿ ಮಂತ್ರವು ಆತನಿಗೆ ಮೊಟ್ಟ ಮೊದಲು ಆ ಮಂತ್ರದ ಸಂಕ್ಷೇಪ ಅರ್ಥವಿದು ಇಡೀ ಜಗತ್ತನ್ನೇ ಹಡೆದಿರುವ ಭೂರ್ಭುವ ಸುವ ಅಂದರೆ ಮೂರು ಲೋಕಗಳನ್ನು ಹಡೆದಿರುವ ಜಗತ್ತಿಗೆಲ್ಲ ಕಲ್ಯಾಣವನ್ನು ಉಂಟು ಮಾಡುವ ಭರ್ಗೋ ದೇವ್ಯ ಧೀಮಹಿ ತತ್ ಸವಿತುರ್ ಭರ್ಗೋ ದೇವ್ಯ ಧೀಮಹಿ ತತ್ ಸು ಅದನ್ನು ಪ್ರಸವಿಸಿದಂತಹ ದೇವನನ್ನು ಆ ದೇವನ ವರೇಣ್ಯಂ ವರಣೀಯವಾದ ತೇಜಸ್ಸನ್ನ ಭರ್ಗ ದೇವಸ್ಯ ಧೀಮಹಿ ಧ್ಯಾನಿಸುತ್ತೇವೆ ಧಿಯೋಜೋನಃ ಪ್ರಚೋದಯತ್ ಆತನು ನಮ್ಮ ಬುದ್ಧಿವೃತ್ತಿಗಳನ್ನು ಪ್ರೇರಿಸಲಿ ಧಿಯ ಯಹ ನ ಅಸ್ಮಕಿಯ ಬುದ್ಧಿಗಳನ್ನು ಯಾವ ಆ ಪರಮಾತ್ಮನು ಪ್ರಚೋದಯ ಪ್ರಚೋದಿಸಲಿ ಅಂಥೇಳಿ ಸನ್ಮಾರ್ಗದಲ್ಲಿ ಪ್ರಚೋದಿಸಲಿ ಅಂಥೇಳಿ ಅದರ ಅರ್ಥ ವಿಶ್ವಾಮಿತ್ರ ಎಂಬಂಥ ಶಬ್ದಕ್ಕೆ ಜಗತ್ತಿಗೆಲ್ಲ ಮಿತ್ರ ಅಂಥೇಳಿ ಅರ್ಥ ಸರ್ವಲೋಕಲ್ಯಾಣಕರವಾದ ವ್ಯವಹಾರವು ಅತ್ಯಂತವಾದ ಕಲ್ಯಾಣ ವೃತ್ತಿಗಳಿಂದಲೇ ಪ್ರೇರಿತವಾಗಿರ್ತದೆ ಅತ್ಯಂತ ಕಲ್ಯಾಣವಾದ ವೃತ್ತಿಗಳು ಸಕಲ ಕಲ್ಯಾಣ ಗುಣಾಕರನಾದಂಥ ಭಗವಂತನಿಂದಲೇ ಬಂದಿರ್ತವೆ ಕಲ್ಯಾಣಕರವಾದ ವ್ಯವಹಾರಕ್ಕೆ ಕಲ್ಯಾಣ ರೂಪನಾದ ಭಗವಂತನ ಧ್ಯಾನವಲ್ಲದೆ ಮತ್ತೆ ಯಾವುದು ಕಾರಣ ಆದೀತು ಹಾಗಾಗಿ ಆ ಭಗವದ್ ಧ್ಯಾನದಲ್ಲಿ ತಲೀನ ಸದಾ ಯಾವುದನ್ನೇ ಮಾಡ್ತಾ ಇದ್ದಾಗಲೂ ಕೃಷ್ಣಾಯನ ಬಾರದೆ ದಾಸರು ಹೇಳಿದ ಹಾಗೆ ಮಲಗುವಾಗ ಏಳುವಾಗ ಕುಳಿತಿರುವಾಗ ನಿಂತಿರುವಾಗ ಕೃಷ್ಣಾಯನ ಬಾರದೆ ಅಂದರೆ ಭಗವಂತನ ಸ್ಮರಣೆ ಸದಾ ಇರಲಿ ಭಗವದ್ದಾನದಿಂದ ಎಲ್ಲ ಕಲ್ಯಾಣ ಗುಣಗಳು ನಮಗೆ ಬರ್ತದೆ ಬರ್ತವೆ ಅಂತ ಇನ್ನು ಮುಂದಿನ ವಿಚಾರ ನರ ನಾರಾಯಣ ಅಂಥೇಳಿ ಭಗವದ್ಗೀತೆಯನ್ನು ನೀವು ಓದಿದ್ದೀರಲ್ವಾ ಅಲ್ಲಿ ನರನಿಗೆ ನಾರಾಯಣನು ಮಾಡಿದ ಬೋಧೆ ಇದೆ ನಾರಾಯಣನಿಗೆ ನಮಸ್ಕಾರವನ್ನು ಮಾಡಿ ನಾರಾಯಣಂ ನಮಸ್ಕೃತ್ಯ ನರಂಚವ ನರೋತ್ತಮ್ ನರೋತ್ತಮನಾದ ನರನಿಗೂ ನಮಸ್ಕಾರವನ್ನು ಮಾಡಿ ದೇವೀಂ ಸರಸ್ವತೀಂ ವ್ಯಾಸಂ ಸರಸ್ವತೀ ದೇವಿಯನ್ನು ನಮಸ್ಕರಿಸಿ ಅಥವಾ ಸರಸ್ವತಿ ದೇವೀಂ ಸರಸ್ವತೀಂಚವ ತಥೋ ಜಯ ಮುದೀರಯೇತ್ ಜಯವೆಂಬ ಭಾರತವನ್ನು ಕೇಳಬೇಕು ಅಥವಾ ಹೇಳಬೇಕು ಎನ್ನುತಕ್ಕಂಥ ಒಂದು ಬಲ್ಲವರ ನುಡಿಯಿದೆ ಭಾರತದಲ್ಲಿ ನರದೆಂದರೆ ಅರ್ಜುನ ಮಹಾಭಾರತದಲ್ಲಿ ನಾರಾಯಣನು ಶ್ರೀಕೃಷ್ಣ ಅವರಿಬ್ಬರನ್ನು ಸ್ಮರಿಸಿದರೆ ಅವರಿಬ್ಬರ ಸಂವಾದವನ್ನು ಮನದಟ್ಟು ಮಾಡಿಕೊಂಡ್ರೆ ನಮಗೆ ಜೀವನ ಸಂಗ್ರಾಮದಲ್ಲಿ ಜಯವು ದೊರಕುವುದು ಖಂಡಿತ ಭಾರತ ಯುದ್ಧ ಕಾಲದಲ್ಲಿ ಮಾತ್ರವೇ ಅಲ್ಲ ಈಗಲೂ ನರನಿಗೆ ನಾರಾಯಣನ ಉಪದೇಶ ಆಗ್ತಲೇ ಇರ್ತದೆ ಅಂತೆ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ರೂಪದ ನರರಿದ್ದಾರೆ ಬೇರೆ ಬೇರೆ ರೂಪದ ನಾರಾಯಣನೇ ಇದ್ದಾನೆ ನರ ನಾನು ಯುದ್ಧ ಮಾಡುತ್ತಿಲ್ಲ ಕರ್ತವ್ಯ ಕರ್ಮ ನನಗೆ ಬೇಡ ನಾನು ಸುಮ್ಮನೆ ಕುಳಿತಿರ್ತೇನೆ ಅಂತೇಳಿ ಹೇಳ್ತಾ ಇದ್ದಾನೆ ಕರ್ತವ್ಯ ಕರ್ಮವನ್ನು ಮಾಡಿದರೆ ಅನೇಕರಿಗೆ ಹಿಂಸೆ ಆಗ್ಬೋದು ನನಗೆ ದುಃಖ ಒದಗಬಹುದು ಅಂತೇಳಿ ಹಂಚುತ್ತಾ ಇದ್ದಾನೆ ಹೇಳು ಕರ್ಮವನ್ನು ಮಾಡು ಅದರಿಂದ ನಿನಗೆ ಯಾವ ಕಷ್ಟವೂ ಬಾರದಂತೆ ಮಾಡಿದರೂ ಮಾಡದಂತೆ ಮಾಡಿಕೊಳ್ಳಬಹುದು ಅಂದರೆ ನಿರ್ಲೇಪ ಕರ್ಮ ಅಂತ ಹೇಳುವಂಥದ್ದು ಕರ್ಮಯೋಗ ನಿನ್ನ ಹೃದಯದಲ್ಲಿ ನಾನೇ ಇದ್ದುಕೊಂಡಿದ್ದೇನೆ ನನ್ನ ಪ್ರೇರಣೆಯಾದಂತೆ ಕರ್ತವ್ಯವನ್ನು ಮಾಡು ಕರ್ಮವು ನನ್ನದೆಂಬ ಹೆಮ್ಮೆ ಬೇಡ ಈ ಕರ್ಮಕ್ಕೆ ಈ ಫಲವೇ ಆಗಬೇಕೆಂಬ ಪಟ್ಟೂ ಬೇಡ ಇದು ಈಶ್ವರನಿಗೆ ಮೆಚ್ಚಾಗಲಿ ಎಂದು ಮಾಡು ಈಶ್ವರನ ಭಗವಂತನ ಪ್ರೀತ್ಯರ್ಥವಾಗಿ ಮಾಡು ಭಗವದ್ ಪ್ರೀತ್ಯ ಅರ್ಥವಾಗಿ ಭಗವದ್ ಅರ್ಪಣ ಬುದ್ಧಿಯಿಂದ ಈಶ್ವರ ಅರ್ಪಣ ಬುದ್ಧಿಯಿಂದ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡು ನಿನಗೆಲ್ಲ ಬಗೆಯಿಂದಲೂ ಕಲ್ಯಾಣ ಆಗ್ತದೆ ಅಂಥೇಳಿ ನಾರಾಯಣ ಉಪದೇಶಿಸ್ತಾ ಇದ್ದಾನೆ ನೀವು ಈ ನಾರಾಯಣನ ಉಪದೇಶಕ್ಕೆ ಕಿವಿಗೊಡ್ತೀರೋ ಕಿವಿಗೊಡ್ತಾ ಇದ್ದೀರೋ ಅಂಥೇಳಿ ಸ್ವಾಮೀಜಿಯವರು ಸಚಿದಾನಂದ ಇಂದ್ರ ಸು ಸ್ವಾಮೀಜಿಯವರು ಕೇಳ್ತಾರೆ ಮುಂದಿನ ವಿಚಾರ ರಾಮರಾಜ್ಯ ಅಂಥೇಳಿ ಉತ್ತಮವಾದ ಆನಂದದಾಯಕವಾದ ರಾಜ್ಯವನ್ನು ರಾಮರಾಜ್ಯ ಅಂತೇಳಿ ಕರೆಯುವಂತಹ ಪದ್ಧತಿ ಇದೆ ರಾಜಕೀಯ ರಂಗದಲ್ಲಿ ರಾಮರಾಜ್ಯ ಸ್ಥಾಪನೆಗೆ ಪ್ರಯತ್ನ ಮಾಡಿದರೂ ಹಲವರಿದ್ದಾರೆ ಈಗಲೂ ರಾಮರಾಜ್ಯಕ್ಕೆ ಹೊಡೆದಾಡುವ ರಾಜಕಾರಣ ಗುಂಪು ಕೂಡ ಇದ್ದೇ ಇದೆ ಆದರೆ ಯಾವ ರಾಜ್ಯ ತಾನೇ ಸರ್ವಸಮ್ಮತವಾದೀತು ಎಲ್ರಿಗೂ ಪ್ರತಿಪಕ್ಷವಿಲ್ಲದ ಶತ್ರುಗಳಿಲ್ಲದ ರಾಷ್ಟ್ರವು ಯಾವುದು ತಾನೇ ಇದೆ ರಾಜ್ಯ ಅಥವಾ ರಾಷ್ಟ್ರ ಕೆಲವು ಧ್ಯೇಯಗಳನ್ನು ಪಡೆದುಕೊಳ್ಳುವುದಕ್ಕಾಗಿಯೇ ಬೇಕಾಗಿದೆ ಆ ಧ್ಯೇಯಗಳು ಸರ್ವಸಮ್ಮತವಾಗಿ ಸಂಭವ ಇದೆಯೇ ಎಲ್ಲರೂ ಒಪ್ಪಲಿಕ್ಕೆ ಸಾಧ್ಯ ಧ್ಯೇಯಗಳು ದಶರಥನ ಮಗನಾದ ಶ್ರೀರಾಮನ ರಾಜ್ಯವು ಬರಬೇಕು ಎಂದು ಬಯಸುವುದು ಭೂತಕಾಲವನ್ನು ವರ್ತಮಾನ ಕಾಲವಾಗಿ ಮಾಡಿಕೊಳ್ಳುವ ಪ್ರಯತ್ನ ಅಲ್ವೇ ಇದಲ್ಲದೆ ವರ್ತಮಾನ ಕಾಲದಲ್ಲಿ ಎಲ್ಲರೂ ಶ್ರೀರಾಮನ ಹೆಸರನ್ನು ಮೆಚ್ಚುವ ಸನಾತನಿಗಳಲ್ಲವಲ್ಲ ಉಳಿದವರು ಇದ್ದಾರೆ ಶ್ರೀರಾಮನನ್ನು ಮೆಚ್ಚದವರು ಕೂಡ ಇದ್ದಾರೆ ಅಂದರೆ ಶ್ರೀರಾಮನನ್ನು ದೇವರಾಗಿ ಕಾಣದವರು ಕೂಡ ಇದ್ದಾರೆ ಬೇರೆ ಅನ್ಯ ಧರ್ಮೀರ್ಮತಿಯರು ಇದ್ದಾರೆ ಸ್ವಧರ್ಮದಲ್ಲಿಯೇ ಇದ್ದಾರೆ ವಿರೋಧಿಸುವವರು ರಾವಣನನ್ನು ಪೂಜೆ ಮಾಡುವವರು ಕೂಡ ಇದ್ದಾರೆ ನಿಜವಾದ ರಾಮರಾಜ್ಯ ಒಂದಿದೆ ರಾಮನೆಂದರೆ ಆನಂದರೂಪನಾದ ಭಗವಂತ ಅವನು ನಮ್ಮೆಲ್ಲರ ಹೃದಯದಲ್ಲಿಯೇ ಇರುತ್ತಾನೆ ಅಂಥೇಳಿ ಅನುಭವಿಗಳಾದಂಥ ಅನುಭಾವಿಗಳ ಅಂತ ಭಕ್ತರು ಹೇಳ್ತಾರೆ ಅವನು ನಿತ್ಯನು ಅವನ ರಾಜ್ಯವು ನಿತ್ಯವೂ ಈ ರಾಮರಾಜ್ಯದ ಪ್ರಜೆಗಳಾಗುವುದಕ್ಕೆ ಇಂತಹ ರಾಮರಾಜ್ಯದ ಪ್ರಜೆಗಳಾಗುವುದಕ್ಕೆ ನಮಗೆಲ್ಲರಿಗೂ ಹಕ್ಕಿ ಆ ರಾಜ್ಯದ ಪ್ರಜೆಗಳಾಗುವುದೇ ಪುರುಷಾರ್ಥ ಪರಮ ಪುರುಷಾರ್ಥವೆಂದು ನಾವೆಲ್ಲರೂ ಒಪ್ಪಿರುತ್ತೇವೆ ಆದರೆ ರಾಮರಾಜ್ಯದ ಪ್ರಜಾತ್ವಕ್ಕೆ ಒಂದು ಷರತ್ತು ಅದರಲ್ಲಿ ಪ್ರಜೆಯಾಗಬೇಕಿದ್ರೆ ಅಂತಹ ರಾಮರಾಜ್ಯದಲ್ಲಿ ಕಾಮರಾಜ್ಯದವರು ಆ ರಾಜ್ಯಕ್ಕೆ ಪ್ರಜೆಗಳಾಗಲಾರರು ಅಂದರೆ ಕಾಮನೆಯಿಂದ ಕೆಲಸ ಮಾಡುವಂಥವ್ರು ಫಲ ಫಲಾಪೇಕ್ಷೆ ಇದ್ದು ಕರ್ಮ ಮಾಡ್ತಕ್ಕಂಥವರು ಫಲವನ್ನು ಬಯಸಿ ಇಂಥದ್ದೇ ಫಲ ತನಗೆ ಸಿಗಬೇಕು ಅಂತೇಳಿ ಬಯಸಿ ಮಾಡ್ತಕ್ಕಂಥವರು ಹಾಗೆ ಬೇರೆ ಬೇರೆ ಆಸೆ ಆಕಾಂಕ್ಷಿಗಳಿರ್ತಕ್ಕಂಥವರಿಗೆ ಸಿಗಲಿಕ್ಕಿಲ್ಲ ಅಲ್ಲಿ ಅದು ಪೌರತ್ವ ಸಿಗುವುದಿಲ್ಲ ಅಂದ ರಾಮರಾಜ್ಯದ್ದು ರಾಮ ನಮ್ಮೆಲ್ಲರ ಆತ್ಮ ಅವನೇ ರಾಮ ಎಲ್ಲೆಲ್ಲಿಯೂ ರಾಮರಾಜ್ಯವೇ ಇದೆ ಎನ್ನುವಂತಹದ್ದು ಈ ಭಜನೆಯಿಂದ ನಮಗೆ ದಕ್ಕುತ್ತದೆ ಯಾವ ಭಜನೆಯಿಂದ ರಾಮನು ನಮ್ಮೆಲ್ಲರ ಆತ್ಮ ಅಂಥೇಳಿ ನಾವು ತಿಳಿದ್ರೆ ಅದನ್ನೇ ಸದಾ ಮನನ ಮಾಡ್ತಾ ಇದ್ದರೆ ಎಲ್ಲೆಲ್ಲಿಯೂ ರಾಮರಾಜ್ಯವೇ ಇದೆ ಅಂತೇಳಿ ನಮಗೆ ಅನ್ನಿಸ್ತದೆ ಯಾಕಂದ್ರೆ ನಮ್ಮೊಳಗೆ ರಾಮ ಇದ್ದಾನೆ ರಾಮರಾಜ್ಯ ಅಂದರೆ ಯಾವುದು ನಮ್ಮ ದೇಹವೇ ರಾಮರಾಜ್ಯ ಮುಂದಿನದ್ದು ಇಪ್ಪತ್ತಾರನೇದು ವಿಚಾರ ಒಳನೋಟ ಕೆಲವು ಕಿಟಕಿಗಳು ಬಾಗಿಲುಗಳು ಹೊರಕ್ಕೆ ತೆಗೆದುಕೊಳ್ಳುವಂತಿರುತ್ತವೆ ಮತ್ತು ಕೆಲವು ಒಳಕ್ಕೆ ತೆಗೆದುಕೊಳ್ಳುತ್ತಾ ಇರ್ತದೆ ಕಿಟಕಿ ನಾವು ಸಾಮಾನ್ಯವಾಗಿ ನೋಡಿರ್ಬೋದು ನಮ್ಮ ಇಂದ್ರಿಯಗಳೆಲ್ಲ ಹೊರಕ್ಕೆ ಮಾತ್ರ ತೆಗೆದುಕೊಳ್ಳುವಂಥ ಕಿಟಕಿಗಳು ಅವುಗಳ ಮೂಲಕ ನಾವು ಹೊರಗಿನ ವಸ್ತುಗಳನ್ನ ಮಾತ್ರ ಕಾಣಬಹುದಾಗಿರ್ತದೆ ಒಳಗಿನ ನೋಡಲಿಕ್ಕಾಗುವುದಿಲ್ಲ ಒಳಗಿಂದ ನಮ್ಮ ಅಂತರಂಗವನ್ನು ಕಾಣಲಿಕ್ಕೆ ಇಂದ್ರಿಯಗಳ ಶಕ್ತಿಯ ಮೂಲಕ ಆಗುವುದಿಲ್ಲ ಕಣ್ಣು ಕಿಮುಗ್ನಾಗಿ ಚರ್ಮ ಇದಕ್ಕೆ ಸಿಗುವುದಿಲ್ಲ ನಮ್ಮ ಆತ್ಮನನ್ನು ನೋಡಲಿಕ್ಕೆ ಇಂದ್ರಿಯಗಳ ಶಕ್ತಿಯನ್ನ ನಾವು ಬೆಳೆಸ್ಕೊಳ್ಬೋದು ಆದರೆ ಅದರಿಂದ ಅವಕ್ಕೆ ಹೊರಕ್ಕೆ ನೋಡುವ ಶಕ್ತಿ ಬೆಳೆದೈತೆ ಹೊರತು ಅವುಗಳಿಂದ ಒಳಕ್ಕೆ ನೋಡುವುದು ಸಾಧ್ಯವಾಗಲಾರದು ನಮ್ಮ ಅಂತಃಕರಣವು ಇಂದ್ರಿಯಗಳ ಮೂಲಕವೇ ನೋಡುತ್ತಾ ಇದ್ದರೆ ಅದಕ್ಕೆ ಹೊರನೋಟ ಮಾತ್ರ ಇರ್ತದೆ ಆದರೆ ಅಂತಃಕರಣದಿಂದ ಒಳಕ್ಕೆ ನೋಡುವುದಕ್ಕೂ ಬರ್ತದೆ ಬಾಹಿಕರಣಗಳು ಇಂದ್ರಿಯಗಳು ಹೊರಗಿನ ಕರಣ ಅಂತಃಕರಣಗಳು ಯಾವುದು ಅಹಂ ಚಿತ್ತ ಬುದ್ಧಿ ಮನಸ್ಸು ಹ್ಞೂ ಮನಸ್ಸು ಚಿತ್ತ ಬುದ್ಧಿ ಅಹಂ ಅಂದರೆ ಈ ನಾಲ್ಕು ಅಂತಃಕರಣ ಚತುಷ್ಟಯ ಇವುಗಳಿಗೆ ಒಳಗೆ ನೋಡಲಿಕ್ಕೂ ಹೊರಗೆ ನೋಡಲಿಕ್ಕೂ ಆಗ್ತದೆ ಅಂದರೆ ಹೊರ ಇಂದ್ರಿಯಗಳು ಬಾಹ್ಯ ಇಂದ್ರಿಯಗಳನ್ನು ಉಪಯೋಗಿಸಿಕೊಂಡು ಅದು ಹೊರಕ್ಕೂ ನೋಡ್ತದೆ ಆದರೆ ಅಂತಃಕರಣದಿಂದ ಒಳಗೆ ನೋಡಲಿಕ್ಕೂ ಸಾಧ್ಯ ಇದೆ ಅಂಥಕರಣವು ತನ್ನಲ್ಲಿಯೇ ಏಳುವ ವೃತ್ತಿಗಳನ್ನು ನೋಡಿಕೊಳ್ಳಬಲ್ಲದು ವೃತ್ತಿಗಳು ಅಂದರೆ ಬೇರೆ ಬೇರೆ ರೀತಿಯ ಸಂಕಲ್ಪಗಳು ಮನಸ್ಸಿನಲ್ಲೇ ಬರ್ತಕ್ಕಂಥದ್ದು ಚಿತ್ತ ವೃತ್ತಿಗಳು ಬೇರೆ ಬೇರೆ ರೀತಿ ಯೋಚನಾ ಲಹರಿಗಳು ಅದನ್ನೆಲ್ಲ ಅದು ಅಂತಃಕರಣ ಅದನ್ನು ಸಾಕ್ಷಿ ರೂಪದಿಂದ ನೋಡಬಲ್ಲದು ಏನೇನು ಮನಸ್ಸಿನ ಯೋಚನೆಗಳು ಬರ್ತಾಯಿದೆ ಅಂತೇಳಿ ನಮ್ಮ ಅಂತಃಕರಣವು ಅದನ್ನು ಸಾಕ್ಷಿ ಸಾಕ್ಷಿಯಾಗಿ ಅದಕ್ಕೆ ಸಾಕ್ಷಿಯಾಗಿರಬಲ್ಲದು ನೀವು ನಿಮ್ಮ ಅಂತಃಕರಣದೊಳಗೆ ಉಂಟಾಗ್ತಾ ಇರತಕ್ಕಂಥ ಭಾವಗಳನ್ನು ಕುರಿತು ವಿಚಾರಿಸಿ ನನಗೆ ಯಾವ ರೀತಿ ಯೋಚನೆಗಳು ಬರ್ತಾಯಿದೆ ಯಾವ ರೀತಿ ಭಾವನೆಗಳು ಬರ್ತಾಯಿದೆ ಯಾವ ರೀತಿ ಸಂಕಲ್ಪಗಳು ಬರ್ ಬರ್ತಾಯಿವೆ ಏನೇನು ವಿಕಲ್ಪಗಳು ಮನಸ್ಸಿನಲ್ಲಿ ಉಂಟಾಗ್ತಾಯಿದೆ ಇದರ ಬಗ್ಗೆ ನಾವು ಮನಸ್ಸಿನಲ್ಲಿ ವಿಚಾರ ಮಾಡಬೇಕು ಮಂಥನ ಮಾಡಬೇಕು ಮಂಥನ ಮಾಡಬೇಕು ಆಗ ಆತ್ಮಪರೀಕ್ಷೆ ಅಂತೇಳಿ ಅದಕ್ಕೆ ಹೇಳ್ತಾರೆ ಆತ್ಮ ಆರಂಭ ಆಗ್ತದೆ ಆ ರೀತಿ ಮಾಡಿಕ್ಕೆ ಶುರು ಮಾಡಿದಾಗ ನಮ್ಮ ಮನಸ್ಸಿನ ಚಿಂತನೆಗಳ ಬಗ್ಗೆ ನಾವೇ ಗಮನಿಸ್ತಿದ್ರೆ ಅದು ಆತ್ಮಪರೀಕ್ಷೆ ಅಂತೇಳಿ ಹೇಳ್ತಾರೆ ಅದಕ್ಕೆ ನಮ್ಮ ಮನಸ್ಸೇನು ಆಲೋಚಿಸ್ತಾ ಇದೆ ಅಂಥೇಳಿ ನಾವೇ ಗಮನಿಸಿದರೆ ನಾನು ಏನು ಮಾಡ್ತಾಯಿದ್ದೇನೆ ಏನು ಯೋಚನೆ ಮಾಡ್ತಾ ಇದ್ದೇನೆ ಅಂಥೇಳಿ ನಾನೇ ಗಮನಿಸಿದರೆ ಆವಾಗ ಅದು ಆತ್ಮ ಪರೀಕ್ಷೆಯ ಆರಂಭ ಒಳನೋಟ ಪ್ರಾರಂಭ ಆದರೆ ಈ ಭಾವಗಳು ಎಲ್ಲಿಂದ ಬರ್ತವೆ ಅವಕ್ಕೆಲ್ಲ ಮೂಲ ಯಾವುದು ಎಂಬುದನ್ನು ವಿಚಾರಿಸಿದರೆ ಒಳನೋಟವು ಇನ್ನಷ್ಟು ಬಲಿತುಕೊಂಡಂತೆ ಆಯಿತು ವರ್ಧನೆಯಾಯಿತು ಆರಂಭ ಆದದ್ದು ಅಭಿವೃದ್ಧಿ ವಳನೋಟ ಒಳನೋಟ ಅಂದರೆ ಈಗ ವಳನೋಟ ಏನು ಆರಂಭ ವಳನೋಟದ್ದು ಮನಸ್ಸಿನ ಅಲ್ಲಿ ಆತಕ್ಕಂಥ ಬೇರೆ ಬೇರೆ ಭಾ ಚಿತ್ತವೃತ್ತಿಗಳೇನಿವೆ ಅದನ್ನು ಗಮನಿಸುವಂಥದ್ದು ಆಮೇಲೆ ಆ ಚಿತ್ತವೃತ್ತಿಗಳು ಎಲ್ಲಿಂದ ಬರ್ತವೆ ಇದಕ್ಕೇನು ಕಾರಣ ಅದರ ಮೂಲ ಯಾವುದು ಅಂಥೇಳಿ ವಿಚಾರಿಸ್ಲಿಕ್ಕೆ ಹೊರಟಾಗ ಈ ಒಳನೋಟ ನಮ್ಮದು ಅಂಥ ಇನ್ನಷ್ಟು ಹೆಚ್ಚಾದಾಗೆ ಆಗ್ತದೆ ವರ್ಧಿಸಿದಾಗ ಆಗ್ತದೆ ನಿಮ್ಮ ಭಾವನೆಗಳಿಗೆಲ್ಲ ಮೂಲ ಒಂದಿದೆ ಅಂತೇಳಿ ಹೇಳ್ತಾರೆ ಸ್ವಾಮೀಜಿಯವರು ಅದಕ್ಕೆ ಭಗವಂತ ಅಂತೇಳಿ ಹೆಸರು ಒಳನೋಟದಿಂದ ಭಗವಂತನನ್ನು ಕಂಡುಕೊಳ್ಳಿರಿ ಕಣ್ಣಿನೊಳಗೆ ನೋಡು ಹರಿಯ ಅಂತೇಳಿ ದಾಸರು ಕೂಡ ಹೇಳಿದ್ದಾರೆ ಆ ಒಳನೋಟದಿಂದ ಭಗವಂತನನ್ನು ಕಂಡುಕೊಳ್ಳಿ ಅಂಥೇಳಿ ಸ್ವಾಮೀಜಿಯವರು ಅಪ್ಪಣೆ ಕೊಡಿಸಿದ್ದಾರೆ ಮುಂದಿನದು ಇಪ್ಪತ್ತೇಳು ವಾಸನಾ ಪ್ರಪಂಚ ಅಂತೇಳಿ ಇಪ್ಪತ್ತೇಳನೇ ವಿಚಾರ ಯಾವುದಾದ್ರೂ ಒಂದು ವಸ್ತುವನ್ನು ನೋಡಿದರೆ ಯಾವುದಾದ್ರೂ ನಮ್ಮ ಮಾತನ್ನು ಕೇಳಿದರೆ ಯಾವುದಾದ್ರೊಂದು ವಸ್ತುವನ್ನು ಮುಟ್ಟಿದರೆ ಯಾವುದಾದ್ರೊಂದು ಊಟವನ್ನು ಸ ರುಚಿ ನೋಡಿದರೆ ಯಾವುದಾದ್ರೂ ಒಂದು ಹೂವಿನ ಗಂಧವನ್ನು ಮೂಸಿದರೆ ಆ ಅನುಭವ ಆದ ಬಳಿಕ ಅದು ಮರೆಯಾಗ್ತದೆ ಮತ್ತು ಬೇರೆ ಬೇರೆ ಅನುಭವಗಳಾಗ್ತಾ ಇರ್ತವೆ ಈ ಅನುಭವಗಳು ಪ್ರಿಯವಾಗಿದ್ದರೆ ನಮಗಿಷ್ಟ ಆದರೆ ನಮಗೆ ಸುಖವು ಅಪ್ರಿಯ ಆದರೆ ದುಃಖವೂ ಹೀಗೆ ಈ ಅನುಭವಗಳಿಂದ ಸುಖ ದುಃಖಗಳು ಆಗ್ತಾ ಆಗಿರ್ತವೆ ಅವುಗಳಿಂದ ಹರ್ಷ ವಿಷಾದಗಳು ಉಂಟಾಗ್ತಾ ಆಗಿರ್ತವೆ ಅದೇ ಜೀವನ ಅಂಥೇಳಿ ಅನ್ನಿಸ್ತದೆ ಹಿಂದೆ ಒಂದ್ಸಲ ಆಗಿದ್ದ ಅನುಭವ ಮತ್ತೆ ಆದರೆ ಅದನ್ನು ಕೂಡಲೇ ನಮ್ಮ ಮನಸು ಗುರಿ ತಿಳಿಸಿ ಬಹುಬೇಗ ಅಲ್ವೇ ಮನಸ್ಸಿಗೆ ಈ ಶಕ್ತಿಯಲ್ಲಿಂದ ಬರ್ತದೆ ಒಂದೊಂದು ಅನುಭವದಿಂದಲೂ ಮನಸ್ಸಿನಲ್ಲಿ ಒಂದೊಂದು ಸಂಸ್ಕಾರ ಆಗಿಬಿಡುತ್ತದೆ ಆ ಸಂಸ್ಕಾರ ಮನಸ್ಸಿನೊಳಗೆ ಅಡಗಿಕೊಂಡಿರ್ತದೆ ಆದರೆ ಅದಕ್ಕೆ ಅನುಗುಣವಾದ ಮತ್ತೊಂದು ಅನುಭವ ಬಂದರೆ ಅದು ಕೂಡಲೇ ಎದ್ದುಕೊಳ್ತದೆ ಹಾಂ ಇದೇ ಅನುಭವ ನನಗೆ ಮೊದಲಾಗಿತ್ತು ಅನಿಸ್ತದೆ ಇದಕ್ಕೆ ನಮ್ಮ ಪೂರ್ವ ಸಂಸ್ಕಾರಗಳು ಅಂತೇಳಿ ಹೇಳ್ತಕ್ಕಂಥದ್ದು ಪುಣ್ಯ ಪಾಪಗಳು ಹ್ಞೂ ನಮ್ಮಲ್ಲಿ ಅದು ಸಂಸ್ಕಾರ ರೂಪವಾಗಿ ಉಳ್ಕೊಳ್ತದೆ ಒಮ್ಮೆ ಆದಂಥ ಅನುಭವ ಅಂಥ ಕರ್ಣದಲ್ಲಿ ಇಂಥ ಸಂಸ್ಕಾರಗಳು ನೂರಾರು ಒಳಗೆ ಸೇರಿಕೊಂಡಿರ್ತವೆ ಆ ಭಾಗಕ್ಕೆ ವಾಸನಾ ಪ್ರಪಂಚ ಅಂತೇಳಿ ಹೇಳ್ತಾರೆ ಅದೇ ನಮ್ಮ ಪೂರ್ವ ಜನ್ಮದ ಕರ್ಮ ವಾಸನೆ ಅವನಿಗೆ ಗಂಧಗಾಳಿ ಇಲ್ಲ ಸಂಗೀತದ ಗಂಧಗಾಳಿ ಇಲ್ಲ ಹೇಳ್ತಾರೆ ಸಂಗೀತದ ವಾಸನೆಯೇ ಗೊತ್ತಿಲ್ಲ ಅಥವಾ ಇನ್ನೊಂದು ಯಾವುದೋ ಕಲೆಯದ್ದು ಅಥವಾ ಯಾವುದೇ ಒಂದರದ್ದು ಹ್ಞೂ ಆ ವಾಸನೆ ಅಂತ ಹೇಳಿದ್ರೆ ಏನು ಅದರ ಬಗೆಗಿನ ಪೂರ್ವ ಅನುಭವ ಹಿಂದಿನ ಅನುಭವ ಅಥವಾ ಸಂಸ್ಕಾರ ಅದೇ ವಾಸನಾ ಪ್ರಪಂಚ ಅಂತೇಳಿ ನಮ್ಮ ವಾಸನಾ ಪ್ರಪಂಚಕ್ಕೆ ಹಳೆಯ ವಾಸನೆಗಳಿಗೆ ತಕ್ಕ ಹೊಸ ಸಂಸ್ಕಾರಗಳು ಬಂದರೆ ಮಾತ್ರವು ಅಲ್ಲಿ ನಿಲ್ಲುತ್ತವೆ ನಮಗೆ ಒಬ್ರಿಗೆ ಸಂಗೀತದ ಬಗ್ಗೆ ಸ್ವಲ್ಪ ಆದರೂ ಸಂಸ್ಕಾರ ಇದ್ದರೆ ಅವರು ಇನ್ನೊಂದು ಸಂಗೀತವನ್ನು ಕೇಳುವಾಗ ಅದನ್ನು ಇಷ್ಟಪಡ್ತಾರೆ ಅದರಲ್ಲಿ ಅವರಿಗೆ ಇಷ್ಟ ಆಗ್ತದೆ ಅದು ಸುಖವನ್ನು ಕೊಡ್ತದೆ ಅವ್ರಿಗೆ ಅದಲ್ಲದೆ ಹಿಂದೆ ಅದರ ಬಗ್ಗೆ ಯಾವುದೇ ಸಂಸ್ಕಾರ ಇಲ್ಲದಿದ್ದರೆ ನಮ್ಮಲ್ಲಿ ಆವಾಗ ನಮಗೆ ಅಂಥದ್ದು ಯಾವುದೇ ಒಂದು ಹೊಸ ವಿಚಾರ ಬಂದರೆ ಅದರಲ್ಲಿ ನಮಗೆ ಸುಖ ಉಂಟಾಗುವುದಿಲ್ಲ ಸಾಮಾನ್ಯವಾಗಿ ಹೀಗೆ ನಮ್ಮ ವಾಸನಾ ಪ್ರಪಂಚಕ್ಕೆ ಹಳೆಯ ವಾಸನೆಗಳಿಗೆ ತಕ್ಕ ಹೊಸ ಸಂಸ್ಕಾರಗಳು ಬಂದರೆ ಮಾತ್ರ ಅಲ್ಲಿ ನಿಲ್ತವೆ ಇಲ್ಲದಿದ್ದರೆ ಅಲ್ಲಿ ಸ್ಥಳ ಇರುವುದಿಲ್ಲ ನಿಮ್ಮ ವಾಸನಾ ಪ್ರಪಂಚದಲ್ಲಿ ಅಧ್ಯಾತ್ಮ ಸಂಸ್ಕಾರಗಳಿವೆಯೇ ಭಗವದ್ವಿಚಾರಕ್ಕೆ ಎಡೆ ಇದೆಯೇ ನೋಡಿಕೊಳ್ಳಿ ಹಾಗಿದ್ದರೆ ಅಂಥವುಗಳು ಈಗ ಮತ್ತೆ ಮತ್ತೆ ಅಲ್ಲಿ ಹೋಗಿ ಕೂತ್ಕೊಳ್ತವೆ ಈಗ ಅಂಥವುಗಳು ನಮಗೆ ಸುಖವನ್ನು ಕೊಡ್ತವೆ ನಮ್ಮ ಸಂಸ್ಕಾರಗಳಲ್ಲಿ ಅದು ಇದ್ದರೆ ಭಗವಂತನ ಚಿಂತನೆ ಅಧ್ಯಾತ್ಮ ಸಂಸ್ಕಾರಗಳು ಇದ್ದರೆ ಮೊದಲಿಂದು ಆವಾಗ ಅಂತಹ ವಿಚಾರಗಳು ನಮಗಿನ್ನಷ್ಟು ರುಚಿಸ್ತದೆ ಹಾಗಾಗಿ ಅಂತಹ ವಿಚಾರಗಳು ಹೆಚ್ಚು ರುಚಿಸಬೇಕಿದ್ರೆ ನಾವು ಅದನ್ನು ಪರಿಶೀಲನೆ ಮಾಡಬೇಕು ನಮ್ಮಲ್ಲಿ ಇದೆಯಾ ಇಲ್ಲದಿದ್ದರೆ ಅದನ್ನು ಬೆಳೆಸ್ಕೊಳ್ಳಿಕ್ಕೆ ನಾವು ಅಭ್ಯಾಸ ಮಾಡಬೇಕು ಚಂಚಲಂಹಿ ಮನಃಕೃಷ್ಣ ಪರಮಾಥ ಬಲವದೃಢ ಅಂಥೇಳಿ ಅರ್ಜುನ ಕೇಳ್ತಾನೆ ಮನಸು ಬಹಳ ವಾಯುವರಿಗೂ ಸುಧುಷ್ಕರಂ ಅದನ್ನು ಹಿಡಿದು ಇಟ್ಕೊಳ್ಳಿಕೆ ವಾಯುವಿನಷ್ಟು ಅದು ಬಲಶಾಲಿ ಆದದ್ದು ಮನಸ್ಸು ಬಹಳ ಬಲಶಾಲಿ ಅದನ್ನು ಹೇಗೆ ಹಿಡಿದುಕೊಳ್ಳೋದು ಅಂಥೇಳಿ ಅರ್ಜುನ ಪ್ರಶ್ನೆ ಮಾಡಿದಾಗ ನರ ಪ್ರಶ್ನೆ ಮಾಡಿದ ನಾರಾಯಣ ಏನು ಹೇಳಿದ ಅಭ್ಯಾಸ ಅಭ್ಯಾಸದಿಂದ ಮತ್ತು ವೈರಾಗ್ಯಣ ವೈರಾಗ್ಯದಿಂದ ಸಾಧಿಸ್ಬೋದು ಅಭ್ಯಾಸ ಏನು ವೈರಾಗ್ಯೇಣ ಚ ಗೃಹ್ಯತೆ ಹೇಳಿದ್ದು ನಿಜವೇ ಹೌದು ಅಂತ ಒಪ್ಪುತ್ತಾನೆ ಕೃಷ್ಣ ನಾರಾಯಣ ಮನಸ್ಸು ಅಷ್ಟು ಸುಲಭ ಇಲ್ಲ ಬೀಳಲಿಕ್ಕೆ ಅದನ್ನು ಕೂಡ ಸತತವಾದ ಅಭ್ಯಾಸ ಇಡಬಿಡದ ಅಭ್ಯಾಸ ಮತ್ತು ವೈರಾಗ್ಯ ಅಂದರೆ ಯಾವುದು ಬೇಕುಗಳಿಗೆ ಬ್ರೇಕ್ ಕಾಮನೆಗಳಿಗೆ ತಡೆ ಫಲಾಫಲ ಶುಭಾಶುಭ ಇವುಗಳನ್ನು ಮೀರುವಂಥದ್ದು ದ್ವಂದ್ವಗಳನ್ನು ಮೀರಿ ನಿಲ್ಲುವಂಥದ್ದು ಏನೇ ಬಂದರೂ ಸಮಚಿತ್ತ ಸ್ವೀಕರಿಸುವಂತಹ ಭಾವ ಕರ್ತವ್ಯ ದೃಷ್ಟಿಯಿಂದ ಮಾತ್ರ ಕರ್ಮ ಮಾಡುವಿಕೆ ಫಲಾಪೇಕ್ಷೆ ಇಲ್ಲದೆ ಬಂದದ್ದನ್ನು ಸ್ವೀಕರಿಸುವಂಥದ್ದು ಫಲವನ್ನು ಈ ರೀತಿಯ ಭಾವದಿಂದ ಅದು ವೈರಾಗ್ಯ ಅಂತ ಹೇಳ್ತಾರೆ ಹೀಗೆ ಅಭ್ಯಾಸ ಮತ್ತು ವೈರಾಗ್ಯ ಇವುಗಳನ್ನು ಸತತವಾಗಿ ಅಭ್ಯಾಸ ಮಾಡಿ ಸತತವಾಗಿ ಬೆಳೆಸಿಕೊಂಡ್ರೆ ಅಭ್ಯಾಸ ಮತ್ತು ವೈರಾಗ್ಯ ಇವುಗಳಿಂದ ನಾವು ಮನಸ್ಸನ್ನು ನಿಯಂತ್ರಿಸ್ಬೋದು ಅಂಥೇಳಿ ಅಲ್ಲಿ ಕೂಡ ಹೇಳಿದ್ದಾನೆ ಗೀತಾಚಾರ್ಯ ಹೀಗೆ ಇದು ವಾಸನಾ ಪ್ರಪಂಚ ಅಂಥೇಳಿ ಇಪ್ಪತ್ತೇಳನೇ ರಸ ನಿಮಿಷ ಇನ್ನು ಇಪ್ಪತ್ತೆಂಟನೇ ಇದು ಭಾವದಂತೆ ಫಲ ಅಂಥೇಳಿ ಅಂದರೆ ಹೊರಗಿನ ಜನರಲ್ಲಿಯೂ ಪ್ರಾಣಿಗಳಲ್ಲಿಯೂ ವಸ್ತುಗಳಲ್ಲಿಯೂ ನಮ್ಮ ದೃಷ್ಟಿ ಹೇಗಿರ್ತದೋ ಅದಕ್ಕನುಗುಣವಾಗಿ ಆ ಜನರು ಆ ಪ್ರಾಣಿಗಳು ಆ ವಸ್ತುಗಳು ನಮ್ಮ ಮೇಲೆ ಪ್ರಭಾವಕಾರಿಗಳಾಗ್ತವೆ ನಮ್ಮಲ್ಲಿ ಯಾವ ಬಗ್ಗೆ ಯಾವ ರೀತಿ ಭಾವನೆಗಳಿರ್ತದೋ ಅದೇ ರೀತಿ ನಮ್ಮ ಮೇಲೆ ಅವರ ಭಾವನೆಗಳು ಕೂಡ ಉಂಟಾಗ್ತದೆ ಇದೊಂದು ಹೆಚ್ಚಿನ ತತ್ವ ವಿಶೇಷವಾದದ್ದು ಅದೇನು ಮಾಯೋ ಈಗೀಗ ಜನರು ಎಲ್ಲವನ್ನು ಸಂಶಯ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಇವರು ನನಗೇನು ಮಾಡ್ತಾರೋ ಈ ಪ್ರಾಣಿಗಳಲ್ಲಿ ನಮ್ಮೇನು ಬೀಳ್ತವೋ ಈ ವಸ್ತು ನನಗೆ ಯಾವ ಕಿಡಕಾಗೋದು ಅವರೇನೋ ನಮಗೇನು ಕಿಡಕು ಮಾಡ್ತಾರೋ ಅವರು ಈ ರೀತಿ ಸಂಶಯ ದೃಷ್ಟಿ ಪ್ರತಿಯೊಬ್ಬರಿಗೂ ನಾವು ಅವ್ರಿಗೆ ಹೇಳಬಾರ್ದು ಈ ವಿಚಾರವನ್ನು ಅವರು ನಮಗೆ ಹೇಳಬಾರ್ದು ಅಥವಾ ಅವರು ಏನೋ ರಹಸ್ಯವಾಗಿ ಏನು ಮಾಡ್ತಾ ಇದ್ದಾರೆ ಏನಾದರೂ ನಮಗೂ ತೊಂದರೆ ಆಗ್ಬೋದ ಅಥವಾ ಅವರಿಗೆ ಏನಾದರೂ ಏನು ಮಾಡ್ತಾ ಇದ್ದಾರೋ ಅಂತೇಳಿ ಈ ರೀತಿಯ ಒಂದು ಸಂಶಯದ ದೃಷ್ಟಿ ಈಗ ಹೆಚ್ಚು ಏನೋ ಯಾವ ಕಾರಣದಿಂದ ಗೊತ್ತಿಲ್ಲ ಈ ಎಂ ಅಂಜಿಕೆಯಿಂದಲೂ ಎಲ್ಲವನ್ನೂ ಕಾಣುತ್ತಿರುವಂತಹದ್ದು ನಮ್ಮಗಳಲ್ಲಿ ಅನೇಕರ ಸ್ವಭಾವ ಆಗಿಬಿಟ್ಟಿದೆ ವ್ಯಕ್ತಿಗಳಂತೆ ರಾಷ್ಟ್ರಗಳು ಕೂಡ ಭಾವಿಸ್ತಾ ಆ ಪಕ್ಕದ ರಾಷ್ಟ್ರ ಇಲ್ಲಾದರೆ ನಮ್ಮ ಮೇಲೆ ಬಾಂಬಾಕ್ ಇದ್ದಾವೆ ಈ ರೀತಿ ಮತ್ತೊಂದು ರಾಷ್ಟ್ರದಿಂದ ನಮಗೆ ಯಾವಾಗ ಯಾವ ತೊಂದರೆ ಆದಿತ್ತು ಚಿಂತೆ ಅನೇಕ ರಾಷ್ಟ್ರಗಳನ್ನು ಹಿಡಿದುಕೊಂಡು ಬಿಟ್ಟಿದೆ ಅದೇ ಶೀತಲ ಸಮರ ಅಂತೇಳಿ ಆದದ್ದು ರಷ್ಯಾ ಮತ್ತು ಅಮೆರಿಕದಲ್ಲಿ ಆವಾಗ ಕೋಲ್ಡ್ ವಾರು ಎರಡು ಶಸ್ತ್ರಾಸ್ತ್ರ ಪೈಪೋಟಿ ಆಯಿತು ಅದೇ ರೀತಿ ಭಾರತ ಪಾಕಿಸ್ತಾನದಲ್ಲಿ ಕೂಡ ಆಯಿತು ಹೇಗೆ ಅಂದರೆ ಇದರಿಂದ ಎಲ್ಲರಿಗೂ ಎಲ್ಲರಲ್ಲಿಯೂ ಸಂಶಯವೇ ಉಂಟಾಗಿ ಎಲ್ಲರೂ ರಕ್ಷಣಾ ಕೈಗೊಳ್ಳುತ್ತಿದ್ದಾರೆ ಆದರೆ ತಮ್ಮ ಹೊರತು ಮಿಕ್ಕವರೆಲ್ಲರಿಗೂ ಅವು ಭಕ್ಷಣ ಕಾಣಿಸುತ್ತವೆ ಎಂಬುದನ್ನು ಅವರು ಅರಿಯರು ತಮಗೆ ಮಾತ್ರ ಅದು ಅಂತ ಕಾಣಿಸ್ತದೆ ಉಳಿದವರಿಗೆಲ್ಲ ಅದು ಭಕ್ಷಣ ಉಪಾಯದಾಗಿ ಕಾಣಿಸ್ತೀವಿ ಅದರ ಸದ್ಭಾವನೆಯಿಂದ ನಿಮ್ಮ ಸುತ್ತಿನವರನ್ನ ಕಂಡು ಅದರ ಫಲವೇನಾದೀತಿ ಎಂಬುದನ್ನು ಪರೀಕ್ಷಿಸಿದ್ದೀರಾ ನಿಮ್ಮ ಸುತ್ತಮುತ್ತಲಿನವರನ್ನು ನಾನು ಯಾರಿಗೂ ಮೋಸ ಮಾಡುವಂತಿಲ್ಲ ನನಗೆ ಯಾರು ಮೋಸ ಮಾಡಿ ಯಾರು ಎಂದು ಮಾತ್ರವಲ್ಲ ಎಲ್ಲರೂ ಭಗವಂತನ ಮಕ್ಕಳೇ ಎಲ್ಲವೂ ಭಗವಂತನ ಸೃಷ್ಟಿಯೇ ಎಂಬ ಸದ್ಭಾವನೆಯನ್ನು ಅಭ್ಯಾಸ ಮಾಡಿ ನೋಡಿ ನಿಮ್ಮ ಸುತ್ತಮುತ್ತಲಿನ ಜನರು ಪ್ರಾಣಿಗಳು ವಸ್ತುಗಳು ನೀವು ದುಷ್ಟವೆಂದು ಎಣಿಸಿರುವವು ಕೂಡ ನಿಮಗೆ ಮಿತ್ರರಾಗಿ ಪರಿಣಮಿಸ್ತಾರೆ ಈ ರೀತಿ ಯೋಚನೆ ಮಾಡಿದರೆ ಅಂದರೆ ನಾನು ಯಾರಿಗೂ ಮೋಸ ಮಾಡುವುದಿಲ್ಲ ಇನ್ನು ನನಗೆ ಯಾರು ಮೋಸ ಮಾಡ್ತಾರೆ ಎಲ್ಲರೂ ಭಗವಂತರ ಮಕ್ಕಳೇ ಎಲ್ಲವೂ ಭಗವಂತನ ಸೃಷ್ಟಿಯೇ ಎಂಬಂಥ ಸದ್ಭಾವನೆಯನ್ನು ಅಭ್ಯಾಸ ಮಾಡಿ ನೋಡಿ ಆಗ ನಿಮ್ಮ ಯಾವುದೋ ಈ ಸಂಶಯ ಪ್ರವೃತ್ತಿ ಹೋಗ್ತದೆ ಮತ್ತು ನಿಮಗೆ ಒಳ್ಳೆಯದೇ ಒಳ್ಳೆಯ ವಾತಾವರಣ ನಿಮ್ಮ ಸುತ್ತ ನಿರ್ಮಾಣ ಆಗ್ತದೆ ಅಂತೇಳಿ ಹೇಳ್ತಾರೆ ಸ್ವಾಮೀಜಿಯವರು ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಮುಂದೆ ಇಪ್ಪತ್ತೊಂಬತ್ತನೇದು ಅಂತಃಕರಣಕ್ಕೆ ಆಹಾರ ಆಹಾರವಿಲ್ಲದೆ ಯಾರು ಬದುಕಿರಲ್ಲ ಯಾರರು ಅನ್ನ ನೀರು ಜೀವನಕ್ಕೆ ಬಹಳ ಮುಖ್ಯ ಇದು ಹೊರಗಿನ ದೇಹಕ್ಕೆ ಇಂದ್ರಿಯ ಈ ಮಾತು ಎಲ್ಲರ ಬಾಯಲ್ಲೂ ಇದೆ ಇದರಲ್ಲಿ ನಿಜದ ಕೂಡ ಇದೆ ಒಂದು ಚಂದನದ ಬೊಂಬೆಗೆ ಅನ್ನವನ್ನು ಬಳಿದು ನೀರು ಹಾಕಿದರೆ ಅದು ಜೀವಿಸ್ತದ ಇಲ್ಲ ಯಾಕೆ ಅದಕ್ಕೆ ಜೀವನದ ಮೂಲ ಆಧಾರ ಇಲ್ಲ ಅದರ ಮೈಯಲ್ಲಿ ಬಿಸಿ ಇಲ್ಲ ಮಾಂಸಖಂಡಗಳಿಲ್ಲ ರಕ್ತವಿಲ್ಲ ಎಲುವಿಲ್ಲ ಮಜ್ಜೆ ಇಲ್ಲ ಎಲ್ಲಕ್ಕೂ ಮುಖ್ಯವಾಗಿರೋ ಅಂತಃಕರಣವೂ ಇಲ್ಲವೇ ಇಲ್ಲ ಅಂತಃಕರಣ ಅಂದರೆ ಅದರಲ್ಲಿ ಒಂದು ಬುದ್ಧಿ ಎನ್ನತಕ್ಕಂಥದ್ದು ಮನಸ್ಸು ಎನ್ನತಕ್ಕಂಥದ್ದು ಯಾವುದೂ ಇಲ್ಲ ಅದಕ್ಕೆ ನಾನು ಎನ್ನತಕ್ಕಂಥ ಅಹಮ್ಮಿಲ್ಲ ಚಿತ್ತವೂ ಪೂರ್ವಸಂಸ್ಕಾರವೂ ಇಲ್ಲ ಏನಿಲ್ಲ ಪೂರ್ವ ಸಂಸ್ಕಾರ ಇದ್ದರೆ ಮಾತ್ರ ನಮಗೆ ಶರೀರ ಬರತಕ್ಕಂಥದ್ದು ಅವಿದ್ಯೆ ಎನ್ನತಕ್ಕಂಥ ಅಜ್ಞಾನ ಎನ್ನ ಸಂಸ್ಕಾರ ಹಿಂದಿನ ಪುಣ್ಯಪಾಪಗಳ ಫಲವನ್ನು ಅನುಭವಿಸ್ಲಿಕ್ಕೆ ನಾವು ಶರೀರ ಧರಿಸಿ ಪಾಂಚಭೌತಿಕವಾಗಿ ನಾವು ಇಲ್ಲಿ ಹುಟ್ಟುವಂಥದ್ದು ಜನ್ಮ ನಮಗೆ ಬರತಕ್ಕಂಥದ್ದು ಹಾಗಾಗಿ ಈ ಚಂದನದ ಬೊಂಬೆಗೆ ಅದಿಲ್ಲ ಹಾಗಾಗಿ ಅದಕ್ಕೆ ಆಹಾರವನ್ನು ಕೊಟ್ಟರೆ ಪ್ರಯೋಜನ ಇಲ್ಲ ನಿಮ್ಮ ಶರೀರದಲ್ಲಿ ಮಾಂಸ ರಕ್ತ ಮುಂತಾದವುಗಳು ಬೆಳೆಯುವುದಕ್ಕೆ ನಮಗೆ ಆಹಾರ ಬೇಕಲ್ವೇ ಹಾಗೆಯೇ ನಿಮ್ಮ ಅಂತಃಕರಣವು ಬೆಳೆಯೋದಕ್ಕೆ ಏನು ಬೇಕು ಅದಕ್ಕೆ ವಿಚಾರಶಕ್ತಿ ಬೇಕು ಅದಕ್ಕೆ ಮೇದಳಿಗೆ ಮೇವು ಅಂತೇಳಿ ಹೇಳ್ತಾರೆ ನೀತಿ ಮತಗಳ ತಿಳುವಳಿಕೆ ಬೇಕು ಭಕ್ತಿ ಜ್ಞಾನ ವೈರಾಗ್ಯಗಳು ಬೇಕು ಶರೀರದ ಹಸಿವು ಬಾಯಾರಿಕೆಗಳನ್ನು ಅಡಗಿಸಿ ಅದಕ್ಕೆ ಪುಷ್ಟಿ ದೃಷ್ಟಿಗಳನ್ನು ಕೊಡೋದಕ್ಕೆ ಹೇಗೆ ಹೊರಗಿನ ಆಹಾರ ಬೇಕೋ ಹಾಗೆ ಅಂತಃಕರಣದ ಹಸಿವು ಬಾಯಾರಿಕೆಗಳನ್ನು ಅಡಗಿಸಿ ಪುಷ್ಟಿ ದೃಷ್ಟಿಗಳನ್ನು ಕೊಡೋದಕ್ಕೆ ಅದಕ್ಕೂ ಆಧ್ಯಾತ್ಮಿಕವಾದ ಆಹಾರ ಬೇಕು ಭಗವದ್ಭಕ್ತಿ ಎಂಬುದು ಸುಲಭವಾಗಿ ದೊರೆಯತಕ್ಕಂತಹ ಸುಲಭವಾಗಿ ಜೀರ್ಣಿಸುವ ಜೀರ್ಣವಾಗುವಂತಹ ಬೇಗನೆ ತುಷ್ಟಿ ಪುಷ್ಟಿಗಳನ್ನು ಕೊಡುವಂತಹ ಆಧ್ಯಾತ್ಮಿಕ ಆಹಾರ ಭಗವಂತನಲ್ಲಿ ಭಕ್ತಿ ಮೂವತ್ತನೇ ವಿಚಾರ ಶ್ರೀ ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಹೇಳ್ತಾರೆ ಪ್ರಾರ್ಥನೆ ಸ್ತೋತ್ರ ಧ್ಯಾನ ನಾವು ನಮಗೆ ಪರಿಚಿತರಾದ ದೊಡ್ಡ ಮನುಷ್ಯರನ್ನು ನಮಗೆ ಬೇಕಾದ್ದನ್ನು ದಯಮಾಡಿ ಕುಡಿಯಿರಿ ಅಂತೇಳಿ ಬೇಡುತ್ತಾ ಇರ್ತೇವೆ ಇದು ಪ್ರಾರ್ಥನೆ ಅಂತೇಳಿ ಅನ್ನಿಸ್ತದೆ ಅವರನ್ನು ಆಗಾಗ್ಗೆ ಗುಣಗಾನವನ್ನು ಮಾಡಿ ಹೊಗಳುವಂಥದ್ದು ಅದರಿಂದ ಅವರಿಗೆ ಸಂತೋಷವಾಗಲಿ ನಮ್ಮಲ್ಲಿ ಅವರು ಪ್ರಸನ್ನರಾಗಲಿ ಎಂಬುದು ನಮ್ಮ ಉದ್ದೇಶ ಈ ಕ್ರಿಯೆಯು ಸ್ತೋತ್ರ ಅಂಥೇಳಿ ಅನ್ನಿಸ್ತದೆ ಹೊಗಳಿಕೆ ನಮಗೆ ಅವರು ಮಾಡಿದ ಉಪಕಾರವನ್ನು ಆಗಾಗ್ಗೆ ಸ್ಮರಿಸಿಕೊಳ್ಳುತ್ತಾ ಇರ್ತೇವೆ ಅವರ ಹೆಚ್ಚುಗೆಯನ್ನು ಉಪಕಾರ ಬುದ್ಧಿಯನ್ನು ಮನಸ್ಸಿನಲ್ಲಿ ಹೊರಳಾಡಿಸ್ತಾ ಚಿಂತಿಸ್ತಾ ಇರ್ತೇವೆ ಇದು ಧ್ಯಾನ ಅಂತೇಳಿ ಅನ್ನಿಸ್ತದೆ ಹೀಗೆ ಪ್ರಾರ್ಥನೆ ಅಂತ ಹೇಳಿದರೆ ಯಾಚನೆ ಬೇಡುವಂಥದ್ದು ಸ್ತೋತ್ರ ಅಂದರೆ ಹೊಗಳಿಕೆ ಧ್ಯಾನ ಅಂತೇಳಿ ಹೇಳಿದರೆ ಸ್ಮರಣೆ ಭಗವಂತ ನಮ್ಮೆಲ್ಲರಿಗಿಂತ ದೊಡ್ಡವ ಮಹಾಮಹಿಮ ಅವನನ್ನು ನಾವು ನಮ್ಮ ಇಷ್ಟಾರ್ಥವನ್ನು ನೀಡದೆಂದು ಬೇಡಿಕೊಳ್ಳುವಂಥದ್ದು ಸ್ವಾಭಾವಿಕವೇ ಆಗಿದೆ ಇದು ದೇವತಾ ಪ್ರಾರ್ಥನೆಯಾಯಿತು ಭಗವಂತನಲ್ಲಿ ಅನಂತ ಗುಣಗಳು ಇರ್ತವೆ ಅವುಗಳನ್ನು ಕೊಂಡಾಡಿದರೆ ಆತನು ನಮ್ಮಲ್ಲಿ ಪ್ರಸನ್ನನಾಗುವ ಆಗುವನು ಅಂತೇಳಿ ಕೂಡ ನಾವು ನಿರೀಕ್ಷಿಸಬಹುದು ಇದು ಭಗವಂತನ ಸ್ತೋತ್ರವಾಯಿತು ಭಗವಂತನು ನಮಗೆ ಮಾಡಿರೋ ಉಪಕಾರವನ್ನು ಆತನ ದಯಾಳುತವನ್ನು ಕೂಡ ಮನಸ್ಸಿನಲ್ಲಿ ಚಿಂತಿಸುವಂಥದ್ದು ಅದನ್ನು ಮಥಿಸುವಂಥದ್ದು ಮನೋಮಂಥನ ಭಗವಂತನ ಬಗ್ಗೆ ನಮಗೆ ಇಷ್ಟವಾಗಬಹುದು ಅದು ಭಗವಂತನ ಧ್ಯಾನ ಭಗವಂತನ ಪ್ರಾರ್ಥನೆ ಸ್ಥೋತ್ತರ ಧ್ಯಾನ ಇವುಗಳು ನಮ್ಮ ಅಂತಃಕರಣ ಶುದ್ಧಿಗೂ ಅಂತಃಕರಣಗಳ ಭಾವಗಳ ಪುಷ್ಟಿಗೂ ಕಾರಣವಾಗ್ತದೆ ಆದ ಕಾರಣ ನಮ್ಮ ಸನ್ನಿವೇಶವು ಅದರಿಂದ ಉತ್ತಮವಾಗ್ತದೆ ಅಂದರೆ ನಮ್ಮ ಸುತ್ತಮುತ್ತಲಿನ ಸಂದರ್ಭಗಳು ಕೂಡ ಉತ್ತಮಗೊಳ್ಳುತ್ತವೆ ನಮಗೆ ಪೂರಕ ವಾತಾವರಣ ನಿರ್ಮಾಣ ಆಗ್ತದೆ ಅಂತೇಳಿ ಹೇಳ್ತಾರೆ ಅದು ಈ ಪ್ರಾರ್ಥನೆ ಸ್ತೋತ್ರ ಧ್ಯಾನ ಇದ್ರ ಬಗ್ಗೆ ಮುಂದೆ ಮೂವತ್ತೊಂದನೆಯದಾಗಿ ಅವರು ಹೇಳ್ತಾರೆ ಸ್ವಾಮೀಜಿಯವರು ಸಾರ್ವತ್ರಿಕ ಧರ್ಮಕ್ಕೆ ಮೂಲ ಏನು ಅಂತೇಳಿ ಹಿಂದೂ ಮುಸಲ್ಮಾನ ಕ್ರಿಶ್ಚಿಯನ್ ಬೌದ್ಧ ಜೈನ ಸಿಖ ಪಾರ್ಸಿ ಮುಂತಾದ ಅನೇಕ ಮತಗಳಿವೆ ಈ ಎಲ್ಲರೂ ಕೂಡ ತಮ್ಮ ತಮ್ಮ ಮತಗ್ರಂಥಗಳನ್ನು ನಮ್ಮ ಮುಂದಿಟ್ಟು ಧರ್ಮದಿಂದ ನಡೆದುಕೊಳ್ಳಿ ಅಂತೇಳಿ ಬೋಧಿಸುತ್ತಾ ಇದ್ದಾರಷ್ಟೇ ಆದರೆ ಎಲ್ಲರಿಗೂ ಸಾಧಾರಣವಾದ ಧರ್ಮಗಳು ಬೇರೆ ಇವೆ ಎಲ್ಲರಿಗೂ ಸಾಮಾನ್ಯವಾದಂಥ ಧರ್ಮ ಅದು ಬೇರೆ ಇದೆ ಆಚಾರ ರೂಪವಾದ ಧರ್ಮಗಳು ಕಾಲ ದೇಶಗಳಿಂದ ಬೇರ್ಪಡಬಹುದು ಆಯಾಯ ಮತಗಳಿಗೆ ವ್ಯತ್ಯಾಸ ಇರ್ತದೆ ಆಯಾಯ ಕಾಲಕ್ಕೆ ವ್ಯತ್ಯಾಸ ಇರ್ತದೆ ಆಯಾಯ ದೇಶಕ್ಕೆ ವ್ಯತ್ಯಾಸ ಇರ್ತದೆ ಉದಾಹರಣೆಗೆ ಕೃತಯುಗದ ಧರ್ಮ ಕಲಿಯುಗಕ್ಕೆ ಇರುವುದಿಲ್ಲ ಕೃತಯುಗಕ್ಕೆ ಮನುಸ್ಮೃತಿ ಆದರೆ ಕಲಿಯುಗಕ್ಕೆ ಪರಾಶರ ಸ್ಮೃತಿ ಸ್ವಲ್ಪ ಅಲ್ಲಿ ಆಚರಣೆಗಳು ಸಡಿಲ ಸರಳವಾಗಿರ್ತದೆ ಕಲಿಯುಗದ್ದು ಮನುಸ್ಮೃತಿಯಲ್ಲಿ ಹೇಳಿದ ಕೃತಯುಗದ ಆಚರಣೆಗಳಷ್ಟು ಕಠಿಣ ಇರುವುದಿಲ್ಲ ಇಲ್ಲಿ ಹಾಗೆ ಅದು ಕಾ ದೇ ಕಾಲಕ್ಕಾಯಿತು ಇನ್ನು ದೇಶಗಳಿಂದಲೂ ವ್ಯತ್ಯಾಸ ಆಗ್ತದೆ ಅಮೆರಿಕಾದಲ್ಲಿರತಕ್ಕಂತಹ ಇದು ಬೇರೆ ಇರ್ತದೆ ಆಚರಣೆಗಳು ಇಲ್ಲಿಯದು ಬೇರೆ ಇರ್ತದೆ ಹಾಗೆ ಈ ಸಾಧಾರಣ ಧರ್ಮಗಳು ಮಾತ್ರ ಎಂದೆಂದಿಗೂ ಎಲ್ಲೆಲ್ಲಿಯೂ ಧರ್ಮಗಳೇ ಆಗಿರ್ತವೆ ಎಲ್ಲರಿಗೂ ಸಾಮಾನ್ಯವಾದದ್ದು ಅದು ಯಾವುದು ಅಂತ ಹೇಳ್ತಾರೆ ನನ್ನ ಸ್ಮೃತಿಗಳಲ್ಲಿ ಧೃತಿ ಕ್ಷಮಾಧಮ ಧಮೋಸ್ತೆ ಶೌಚಮೇಂದ್ರಿಯ ನಿಗ್ರಹ ಧೀರ್ವಿಧ್ಯಾ ಸತ್ಯಮಕ್ರೋಧೋ ದಶಕಂ ಧರ್ಮಲಕ್ಷಣಂ ಯಾವುದೆಲ್ಲ ಅದು ಸಾಧಾರಣ ಧರ್ಮ ಅದರ ಹತ್ತು ಲಕ್ಷಣಗಳು ಧೃತಿ ಶರೀರ ಇಂದ್ರಿಯ ಮನಸ್ಸುಗಳನ್ನು ಕುಸಿಯದಂತೆ ದೃಢವಾಗಿ ಇಟ್ಟುಕೊಳ್ಳುವಂಥದ್ದು ಧೃತಿ ಧಾರಣಾಶಕ್ತಿ ಧೃತಿಗೆಡದೇ ಇರುವಂಥದ್ದು ಅಂತೇಳಿ ಕ್ಷಮ ಮತ್ತೊಬ್ಬರ ಅಪರಾಧವನ್ನು ಮನ್ನಿಸುವಂಥ ಕ್ಷಮಿಸುವ ಬುದ್ಧಿ ದಮ ಮನಸ್ಸನ್ನು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸುವಂಥದ್ದು ಮುಖ್ಯವಾಗಿ ದಮ ಅಂದರೆ ಇಂದ್ರಿಯ ನಿಗ್ರಹ ಅಂತ ಹೇಳ್ತಾರೆ ಶಮ ಅಂದರೆ ಮನಸ್ಸಿನ ಪ್ರಶಮನ ಅಂತೇಳಿ ಹೇಳ್ತಾರೆ ಯೋಗಶಾಸ್ತ್ರದಲ್ಲಿ ಇಲ್ಲಿಗ ಮನಸ್ಸನ್ನು ಹರಿಯಬಿಡದೆ ಇಂದ್ರಿಯಗಳನ್ನು ಹರಿಯಬಿಡದೆ ಇರತಕ್ಕಂಥದ್ದು ನಿಗ್ರಹಿಸುವಂಥದ್ದು ಅಸ್ತೇಯಂ ಮತ್ತೊಬ್ಬರು ಸುತ್ತಿಗೆ ಆಸೆ ಮಾಡದೇ ಇರತಕ್ಕಂಥದ್ದು ಕದಿಯದೇ ಇರತಕ್ಕಂಥದ್ದು ಆಸೆ ಮಾನಸಿಕವಾಗಿ ಕೂಡ ಶೌಚಂ ಶರೀರವನ್ನು ಮನಸ್ಸನ್ನು ಶುಚಿಯಾಗಿಟ್ಟುಕೊಳ್ಳುವಂಥದ್ದು ಒಳ್ಳೆಯ ಯೋಚನೆಗಳು ಹಾಗೆ ಒಳ್ಳೆಯ ಶರೀರದ ಸ್ವಚ್ಛತೆ ಇವೆರಡೂ ಕೂಡ ಮನಸ್ಸಿನ ಸ್ವಚ್ಛತೆ ಇಂದ್ರಿಯ ನಿಗ್ರಹ ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಳ್ಳುವಂಥದ್ದು ದೇಹಿ ಅಂದರೆ ಸಾತ್ವಿಕ ಬುದ್ಧಿ ವಿದ್ಯಾ ಜ್ಞಾನ ಸಂಪಾದನೆ ವಿದ್ಯಾಸಂಪಾದನೆ ಸತ್ಯಂ ಸತ್ಯವನ್ನು ನುಡಿಯುವಂಥದ್ದು ಅಕ್ರೋಧೋ ಸಿಟ್ಟು ಮಾಡಲಿರತಕ್ಕಂಥದ್ದು ಇವು ಹತ್ತು ಧರ್ಮದ ಲಕ್ಷಣಗಳು ಧೃತಿ ಕ್ಷಮಾ ದಮೋಸ್ತೆ ಶೌಚಮೇಂದ್ರಿಯ ನಿಗ್ರಹ ಧೀರ್ವಿಧ್ಯ ಸತ್ಯಮಕ್ರೋಧೋ ದಶಕಂ ಧರ್ಮಲಕ್ಷಣಂ ಇವನ್ನೆಲ್ಲ ಸಂಪಾದಿಸಿದ ಉಳ್ಳುವಂಥದ್ದು ಹೇಗೆ ಅಂಥೇಳಿ ಕೆಲವರು ಕೇಳ್ತಾರೆ ಧರ್ಮಸ್ಥೆ ಪ್ರಭು ಧರ್ಮಕ್ಕೆ ಭಗವಂತನೇ ಪ್ರಭು ಈಗ ಧರ್ಮದ ಲಕ್ಷಣಗಳು ಹತ್ತಿರಬಹುದು ಆದರೆ ಅದರ ಪ್ರಭು ಯಾರು ಎಲ್ಲ ಲಕ್ಷಣಗಳದ್ದು ಅಂದರೆ ಮೂಲವಾದ ಧರ್ಮ ಧರ್ಮದ ಪ್ರಭು ಅಚ್ಚುತ ಭಗವಂತ ಅಚ್ಚುತ ಚ್ಯುತಿ ಇಲ್ಲದವ ಎಂದಿಗೂ ನಾಶವಿಲ್ಲದವ ಪರಮಾತ್ಮ ಭಗವಂತನೇ ಪ್ರಭು ಭಗವಂತನ ಸ್ಮರಣೆಯನ್ನು ಆದಷ್ಟು ಮಾಡ್ತಾಯಿರಿ ಬಿಡಬೇಡಿ ಎಂದಿಗೂ ಆದ ಹಾಗೆ ಮಾಡಿದರೆ ನಿಮಗೆ ಧರ್ಮದ ದಾರಿಯಲ್ಲಿ ನಡೆಯುವಂಥದ್ದು ಸಾಧ್ಯ ಆಗ್ತದೆ ಆಗ ಧರ್ಮದ ಎಲ್ಲ ಲಕ್ಷಣಗಳು ನಮ್ಮಲ್ಲಿ ತಾನೇ ತಾನಾಗಿ ಬೆಳವಣಿಗೆ ಆಗ್ತವೆ ಅಂತೇಳಿ ಹೇಳ್ತಾರೆ ಇದು ಸಾರ್ವತ್ರಿಕ ಧರ್ಮ ಧರ್ಮಕ್ಕೆ ಮೂಲ ಅಂತೇಳಿ ಹೇಳ್ತಕ್ಕಂಥ ವಿಚಾರ ಇನ್ನು ಮೂವತ್ತ ಎರಡನೆಯ ವಿಚಾರ ಭಗವಂತನಲ್ಲಿ ಬೇಡತಕ್ಕದ್ದೇನು ಅಂಥೇಳಿ ಏನ ಬೇಡಲ್ಲಿ ನಿನ್ನ ಬಳಿಗೆ ಬಂದು ಎಂದು ದಾಸರ ಪದವನ್ನು ನೀವು ಕೇಳಿದ್ದೀರೋ ಏನೋ ಯಾವುದನ್ನು ಬೇಡಿಕೊಂಡ್ರೂ ಅದನ್ನು ಭಗವಂತ ಕೊಡಬಹುದು ಆದರೆ ಈ ಬೇಡಿದ ವಸ್ತು ನಮಗೆ ಅನುಕೂಲವಾಗಿರುವುದು ಪ್ರತಿಕೂಲವಾಗಿರುವುದು ಯಾರುವಲ್ಲರೂ ನಮಗೀಗ ಬೇಕಾಗಿರುವುದೇ ಈಗ ಬೇಕಾಗಿರುವಂಥದ್ದೇ ಇನ್ನೊಂದು ಗಳಿಗೆ ಬೇಡ ಆಗಿರ್ತದೆಲ್ಲ ಹಾಗಾದರೆ ಯಾವುದು ಸರಿ ಯಾವುದು ಒಳ್ಳೆಯದು ಬೇಡದಂತೆ ಪರರ ಮಾಡೆನ್ನ ಹರಿಯೇ ಎಂದಿದ್ದಾರೆ ದಾಸರು ಅಂದರೆ ಬೇಡುವ ಮನಸು ಜೋಲು ಬೀಳುತ್ತದೆ ಕುಸಿಯುತ್ತದೆ ನಮ್ಮನ್ನು ನಿರ್ಬಲರನ್ನಾಗಿ ಮಾಡ್ತದೆ ಬೇಡುವೋ ಎಂದಿಗೂ ಬೇಡುವೋನೇ ಆಗಿರ್ತಾನೆ ಕೊನೆಗೆ ಅವನು ಯಾರೊಬ್ಬರಿಗೂ ಬೇಡವಾಗ್ತಾನೆ ಅವನ ಜೀವನವೇ ಅವನಿಗೆ ಬೇಡಿಯಾಗಿ ಬಂಧನ ಆದರೆ ಬೇಡುವ ಸ್ಥಳ ಒಂದಿದೆ ಭಗವಂತನನ್ನೇ ನಾವು ಬೇಡಬೇಕು ಯಾಕಂತ ಹೇಳಿದರೆ ಅವನು ಸಿರಿರಮಣ ಸಂಪತ್ತಿನ ಒಡೆಯ ಅವನ ದಯೆಯು ಐಶ್ವರ್ಯವೂ ಅಕ್ಷಯವೂ ಅಕ್ಷಯವಾಗಿರ್ತದೆ ಆದರೂ ಅವನಲ್ಲಿ ನಾವು ಬೇಡುವಾಗ ತಾಯಿ ತಂದೆಗಳನ್ನು ಕಾಡುವ ಮಕ್ಕಳಂತೆ ಆಗಬಾರ್ದು ನನಗದು ಕೊಡಿಸು ಇದು ಕೊಡಿಸು ಅಂತೇಳಿ ನಮಗೆ ಅದು ಬೇಕು ಇದು ಬೇಕು ಎನ್ನುವಂಥದ್ದಲ್ಲ ನಿಜವಾದ ಬೇಡಿಕೆ ಭಗವಂತ ನಿನ್ನ ಹಿತವಾಣಿಯು ನನಗೆ ಕೇಳಿಸಲಿ ನನಗೆ ಸನ್ಮಾರ್ಗವನ್ನು ತೋರಿಸು ಸದ್ಬುದ್ಧಿಯನ್ನು ದಯಪಾಲಿಸು ಅಂತೇಳಿ ಬೇಡಬೇಕು ಈ ಪ್ರಾರ್ಥನೆಗೆ ಒಂದು ಅಕ್ಷಯ ಪಾತ್ರೆಯು ನಮಗೆ ಆತನದಲ್ಲಿಯೇ ದೊರೆಯುತ್ತದೆ ಈ ರೀತಿಯ ಪ್ರಾರ್ಥನೆ ಮಾಡಿದರೆ ನಮಗೆ ಅಕ್ಷಯ ಪಾತ್ರೆ ದೊರೆಯುತ್ತದೆ ಅಂದರೆ ಎಂದಿಗೂ ಕ್ಷಯಿಸದ ಐಶ್ವರ್ಯ ಯಾವುದದು ಭಗವದ್ಭಕ್ತಿ ಅದಿದ್ದರೆ ಎಲ್ಲ ಅದು ಪರಮೈಶ್ವರ್ಯ ಭಗವಂತನಲ್ಲಿ ನೆಲೆಸಿದಂತಹ ಬುದ್ಧಿ ನಮ್ಮದಾದರೆ ಅದಕ್ಕಿಂತ ಮಿಗಿಲಾದ ಐಶ್ವರ್ಯ ಬೇರೆಲ್ಲ ಅದು ಅಕ್ಷಯ ಪಾತ್ರೆ ಯಾಕಂದರೆ ಐಶ್ವರ್ಯದ ಭಗವಂತ ಭಗವಂತನೇ ನಮಗೆ ಒಲಿದ್ರೆ ಇನ್ನು ಐಶ್ವರ್ಯ ಬೇರೆ ಎಲ್ಲ ಉಳಿದದೆಲ್ಲವೂ ಕ್ಷುಲ್ಲಕ ಅವೆಲ್ಲ ಕೂಡ ತಾನೇ ತಾನಾಗಿ ಅದನ್ನು ಹಿಂಬಾಲಿಸಿ ಬರ್ತವೆ ನಾವು ಬಯಸದಿದ್ದರೂ ಬರ್ತವೆ ಅದಕ್ಕಾಗಿ ಬಯಸಬೇಕಾಗಿಲ್ಲ ಇನ್ನು ಮೂವತ್ತು ಮೂರನೇ ವಿಚಾರ ತಪ್ಪನ್ನು ಮನ್ನಿಸುವಂಥದ್ದು ಭಗವಂತನನ್ನು ಪ್ರಾರ್ಥಿಸುವವರು ದಯಾಘನನೇ ನನ್ನ ತಪ್ಪುಗಳನ್ನು ಕ್ಷಮಿಸು ನಾನು ಎಷ್ಟಾದರೂ ತಿಳುವಳಿಕೆ ಸಾಲದವನು ನೀನು ಸರ್ವಜ್ಞನು ಕರುಣಾಸಾಗರನಾಗಿವೆ ನನ್ನ ತಪ್ಪಿಗೆ ಇನ್ನೂ ದಂಡನೆಯನ್ನು ವಿಧಿಸಬೇಡ ಹಿಂದಿನ ತಪ್ಪುಗಳನ್ನು ಮನ್ನಿಸು ಮುಂದೆ ತಪ್ಪು ಮಾಡದಂತೆ ಬಲವನ್ನು ಕೊಡುವು ಅಂತೇಳಿ ಬೇಡಿಕೊಳ್ತಾರೆ ಈಶ್ವರ ಪ್ರಾರ್ಥನೆಯನ್ನು ಮಾಡದವರು ಕೂಡ ತಮಗಿಂತ ಮೇಲಿನ ಅಂತಸ್ತಲ್ಲಿರುವವರನ್ನು ನಾನು ತಿಳಿಯದೆ ಹೀಗೆ ಮಾಡಿದೆ ಕ್ಷಮಿಸಿರಿ ಅಂತೇಳಿ ಹಾಗಾಗಿ ಕ್ಷಮಾಪಣೆ ಕೇಳೋದಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ ಆದರೆ ಭಗವಂತನ ನಿಯಮ ಹೊಂದಿದೆ ಪ್ರಾರ್ಥನೆಗೆ ಮೆಚ್ಚಿ ಭಗವಂತ ತಪ್ಪನ್ನು ಮನ್ನಿಸುವುದಿಲ್ಲ ಹೃದಯದಲ್ಲಿ ಮಾ ಆದಂಥ ಆ ದಯಾಗನ ಕ್ಷಮೆಯೇ ಫಲವು ಕ್ಷಮೆಯ ಫಲ ತೋರಿಕೊಳ್ತದೆ ಇನ್ನು ಮುಂದೆ ತಪ್ಪು ಮಾಡದಿರೋ ನಿನ್ನನ್ನು ಹಿಂದಿನ ತಪ್ಪುಗಳಿಂದ ಬಿಡುಗಡೆ ಮಾಡ್ತೇನೆ ಎಂಬುದೇ ಅದನ ಬುದ್ಧಿವಾದ ನಿಮ್ಮ ವಿಷಯದಲ್ಲಿ ಯಾರಾದರೂ ತಪ್ಪು ಮಾಡಿರುವಂತ ನಿಮಗೆ ಅನ್ನಿಸ್ತದ ಹಾಗಾದರೆ ತಿಳಿಯದೇ ಅವರು ಹಾಗೆ ಮಾಡಿರ್ಬೋದು ಅಂಥೇಳಿ ಅವರನ್ನು ಮನ್ನಿಸಿಬಿಡಿ ಮತ್ತೊಬ್ಬರ ಅಪರಾಧಕ್ಕೆ ದಂಡವನ್ನು ವಿಧಿಸುವ ಯೋಚನೆ ನಿಮ್ಮ ಹೃದಯದಿಂದ ದೂರ ಆಗಲಿ ಶಿಕ್ಷೆ ಕೊಡುವಂಥದ್ದು ಕೂಡಲೇ ಭಗವಂತ ಎಂದೆಂದಿಗೂ ನಿಮ್ಮನ್ನು ಸಂಪೂರ್ಣವಾಗಿ ಮನ್ನಿಸಿದ್ದಾನೆ ಎನ್ನುವಂಥದ್ದು ನಿಮಗೇ ಸ್ಫುಟವಾಗಿ ತೋರಿಕೊಡ್ತದೆ ನೀವು ಇನ್ನೊಬ್ಬರನ್ನು ಕ್ಷಮಿಸುವ ಬುದ್ಧಿಯನ್ನು ಬೆಳೆಸಿದರೆ ಕ್ಷಮಾ ಬುದ್ಧಿ ನಿಮ್ಮನ್ನು ಕೂಡ ಭಗವಂತ ಕ್ಷಮಿಸ್ತಾನೆ ಇನ್ನು ಸ್ವಾತಂತ್ರ್ಯ ನೀವು ಸ್ವಾತಂತ್ರ್ಯ ದಿನ ಆಚರಣೆಯಲ್ಲಿ ಭಾಗವಹಿಸಿದ್ದೀರೋ ಭಾಳ ಸಂತೋಷ ನಿಮಗೆ ನಿಜವಾಗಿ ಸ್ವಾತಂತ್ರ್ಯ ಬಂದಿದೆಯೋ ಕೇಳ್ತಾರೆ ಸ್ವಾಮೀಜಿಯವರು ಸ್ವಾತಂತ್ರ್ಯವೆಂದರೆ ಏನೆಂಬುದನ್ನು ಮನಸ್ಸಿನಲ್ಲಿ ಎಂದಾದರೂ ವಿಚಾರ ಮಾಡಿದ್ದೀರೋ ಸ್ವಾತಂತ್ರ್ಯ ಅಂತ ಹೇಳಿದರೆ ಸ್ವೇಚ್ಛೆಯನ್ನು ನಡೆಯುವಂಥದ್ದು ಎನ್ನುವಂಥ ಅಭಿಪ್ರಾಯ ನಮ್ಮಲ್ಲಿ ಯಾರಿಗೂ ಇಲ್ಲ ನಾವೆಲ್ಲರೂ ಸ್ವೇಚ್ಛೆಯನ್ನು ನಡೆದುಕೊಂಡ್ರೆ ಆಗ ಸಮಾಜದಲ್ಲಿ ಎಷ್ಟು ಅವ್ಯವಸ್ಥೆ ಆದಿತ್ತು ಕಳ್ಳರು ದರವುಡಿಕರು ಅತ್ಯಾಚಾರ ಮಾಡೋರು ಎಲ್ಲರೂ ಸ್ವತಂತ್ರ ಎನ್ನಬಹುದೇ ಅವರೆಲ್ಲರೂ ಬಹಿರಂಗವಾಗಿ ಅಥವಾ ಅಂತರಂಗದಲ್ಲಿ ಮತ್ತೊಬ್ಬರನ್ನು ಲೇಖಿಸ ಸ್ವೇಚ್ಛೆಯನ್ನು ನಡೆಯುವವರಿಗೆಲ್ಲ ಎಷ್ಟೋ ನಿರ್ಬಂಧಗಳು ದುಷ್ಫಲಗಳು ಕಾದುಕೊಂಡಿರ್ತವೆ ಅವರೆಂದಿಗೂ ಸ್ವತಂತ್ರರಲ್ಲ ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಮುಂತಾದವುಗಳಿಗೆ ವಶನಾಗಿ ನಡೆಯುತ್ತಿರುವವರೆಗೂ ಮನುಷ್ಯನನ್ನು ನಿಜವಾಗಿ ಸ್ವತಂತ್ರ ಎನ್ನಬಹುದೇ ಹೀಗೆ ನೋಡಿದರೆ ಸರ್ವಥಾ ಸ್ವತಂತ್ರ ಎಂಬುವರು ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತೇಳಿ ಹೇಳಬೇಕಾಗ್ತದೆ ಪರತಂತ್ರ ಆದ ಜೀವರೆಲ್ಲರನ್ನು ಒಂದಾನೊಂದು ಧಾರ್ಮಿಕ ನಿಯಮಕ್ಕೆ ಕಟ್ಟುಬೀಳಿಸಿ ನಡೆಯಿಸ್ತಾ ಇರುವಂಥವು ಭಗವಂತನೊಬ್ಬನೇ ನಿಜವಾಗಿ ಸರ್ವಸ್ವತಂತ್ರ ಆ ಭಗವಂತನನ್ನು ತಮ್ಮ ಹೃದಯದಲ್ಲಿ ಕಂಡುಕೊಂಡು ಆತನ ನಿಯಮಗಳಿಗೆ ಹೊಂದಿಗೆಯಾಗಿಯೇ ಸ್ವಭಾವದಿಂದ ಆ ಸ್ವಭಾವದಿಂದ ವರ್ತಿಸ್ತಾ ಇರತಕ್ಕಂತಹ ಭಗವದ್ ಒಂದರ್ಥದಲ್ಲಿ ಸ್ವತಂತ್ರರು ಸ್ವ ಅಂತ ಹೇಳಿದರೆ ತನ್ನಲ್ಲಿರುವ ಪರಮಾತ್ಮನೇ ಭಕ್ತಿಯಿಂದ ಅವನಿಗೆ ಅಧೀನರಾಗಿ ಅವನಲ್ಲಿ ಚಿತ್ತವನ್ನು ಒಂದುಗೂಡಿಸಿ ನಡೆಯತಕ್ಕಂಥವರೆಲ್ಲರೂ ಸ್ವತಂತ್ರರೇ ಹಾಗಾಗಿ ಸ್ವ ಅಂತ ಹೇಳಿದರೆ ತನ್ನಲ್ಲಿರುವ ಪರಮಾತ್ಮ ಭಕ್ತಿಯಿಂದ ಅವನಿಗೆ ಅಧೀನರಾಗಿ ಅವನಲ್ಲೇ ಚಿತ್ತವನ್ನು ಒಂದುಗೂಡಿಸಿ ನಡೆಯುವವರು ಎಲ್ಲರೂ ಆತ್ಮಸಾಕ್ಷಿ ಅನುಗುಣವಾಗಿ ನಡೆಯತಕ್ಕಂಥವ್ರು ಯಾರಿದ್ದಾರೆ ಆತ್ಮತೃಪ್ತಿ ಆಗುವಂತೆ ನಡೆಯುವವರು ಅವರು ಸ್ವತಂತ್ರರೇ ಆಗ್ತಾರೆ ಅಂತೇಳಿ ಇವತ್ತಿನ ಇದನ್ನು ಮುಕ್ತಾಯ ಮಾಡೋಣ ನಾಳೆ ದಿವಸ ಮುಂದಿನದಲ್ಲಿ ನೋಡೋಣ ಹರೇ ಸದ್ಗುರು ಚರಣಾರ್ಪಿತ